श्री ओुभ्यो नम हरी ओगेशा नम डाटर कृष्णमूर्तिशास्त्री दमे पुणच शंकराचार्य शिष्यर पूर्वाश्रम सनंदनकू बड़ी <coughs> ತೋಟಕಾಚಾರ್ಯರು ಮಂದ ಹೆಸರು ಬಂತವರಿಗೆ ಅವರು ಶಂಕರಾಚಾರ್ಯರನ್ನು ತಮ್ಮ ಗುರುಗಳನ್ನ ಕುರಿತು ಮಾಡಿದಂತಹ ಸ್ತುತಿ ತೋಟಕಾಷ್ಟಕ ಅಂತೇಳಿ ತೋಟಕ ವೃತ್ತದಲ್ಲಿ ಇದೆ ಛಂದಸ್ಸು ಈ ಸ್ತೋತ್ರ ಅಷ್ಟಕ ಎಂಟು ಶ್ಲೋಕಗಳಿದೆ ಇದರಲ್ಲಿ ತೋಟಕಾಷ್ಟಕ ಅದನ್ನು ನೋಡೋಣ ಈಗ ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧಿ महिपनिषत्कता हृदय कलए विमल चरण भकर देशिक अखिल शास्त्र सुधा जलधे विदित अंदर तखिल अरे अखिल अरे भाग अंश अंत शेष अंत अखिल अरे अशेष निशेष पूर्ण अंत अखिल अरे विदित तास्त्रसुधा जल ಜಲಧಿ ಅಂದರೆ ಎಲ್ಲ ಶಾಸ್ತ್ರಗಳಿಂಬ ಅಮೃತ ಜಲ ಅಮೃತ ಜಲಧಿ ಅಮೃತ ಸಾಗರವನ್ನು ಅರಿತವರೇ ಅರಿತವರಾದಂಥವ್ರೆ ಸಂಪೂರ್ಣವಾಗಿ ವಿದಿತ ಅಖಿಲಶಾಸ್ತ್ರ ಸುಧಾ ಜಲಧಿ ಅಥವಾ ಸಮಸ್ತ ಶಾಸ್ತ್ರಗಳ ಸಾರವನ್ನು ಬಲ್ಲವರೇ ಶಾಸ್ತ್ರಸುಧಾ ಜಲ ಅಂದರೆ ಶಾಸ್ತ್ರಗಳ ಅಮೃತ ಶಾಸ್ತ್ರಾಮೃತ ಸಾಗರ ಅದರ ಸಾರ ಸರ್ವಸ್ವವನ್ನು ಬಲ್ಲವರೇ ಪರಮಪೂಜ್ಯ ಶಂಕರಾಚಾರ್ಯರೇ ಶಂಕರ ದೇಶಿಕ ದೇಶಿಕ ಅಂದರೆ ಆಚಾರ್ಯ ಅಂಥೇಳಿ ಪರಮಪೂಜ್ಯರಾದ ಶಂಕರಾಚಾರ್ಯರೇ ತಾವು ಅಮೃತದ ಸಾಗರದಂತಿರುವ ಸರ್ವಶಾಸ್ತ್ರಗಳ ತತ್ವವನ್ನು ಸಂಪೂರ್ಣವಾಗಿ ತಿಳಿದವರಾಗಿದ್ದೀರಿ ಮಹಿತೋಪನಿಷತ್ ಕಥಿತ ಅರ್ಥ ನಿಧಿ ಮಹಿತ ಉಪನಿಷತ್ ಕಥಿತ ಅರ್ಥ ಮಹತ್ವ ಮಹತ್ವಪೂರ್ಣವಾಗಿರ್ತಕ್ಕಂತಹ ಶ್ರೇಷ್ಠವಾದಂತಹ ಉಪನಿಷತ್ಗಳಲ್ಲಿ ಪ್ರತಿಪಾದಿಸಿದರ್ ಇರತಕ್ಕಂತಹ ಉಪನಿಷತ್ ಕಥಿತವಾದ ಅರ್ಥ ತತ್ವಗಳು ತತ್ವ ಯಾವುದಿದೆಯೋ ಅದರ ಜ್ಞಾನ ನಿಧಿಯಾಗಿದ್ದೀರಾ ತಾವು ಅದನ್ನೆಲ್ಲ ಬಲ್ಲಂತಹ ಜ್ಞಾನ ನಿಧಿಯಾಗಿದ್ದೀರ ಮಹಿತ ಅಂದರೆ ಪ್ರತಿಪಾದಿಸಿದವರಾಗಿದ್ದೀರಾ ತಾವು ಅದನ್ನೆಲ್ಲ ವಿದಿತ ಅಂದರೆ ಬಲ್ಲವರಾಗಿದ್ದೀರ ಹೃದಯೇ ಕಲೆಯೇ ವಿಮಲಂ ಚರಣಂ ಆತ್ಮ ಆತ್ಮತತ್ವವನ್ನು ಅರಿಯತಕ್ಕಂತಹ ಮಾರ್ಗವನ್ನು ತೋರಿಸುವ ಓ ದೇಶಿಕರೇ ಶಂಕರ ದೇಶಿಕ ನಾನು ತಮ್ಮ ಪವಿತ್ರವಾದ ಪಾದಗಳನ್ನು ವಿಮಲಂ ಚರಣಂ ವಿಮಲ ಅಂದರೆ ಮಲರಹಿತವಾದ ನಿರ್ಮಲವಾದ ಅಂತೇಳಿ ಅರ್ಥ ಪವಿತ್ರವಾದ ಪಾದಗಳನ್ನು ಹೃದಯೇ ಕಲೆಯೇ ಚರಣಂ ಅಂದರೆ ಪಾದಗಳನ್ನು ಹೃದಯೇ ಕಲೆಯೇ ನಾನು ತಮ್ಮ ಪವಿತ್ರವಾದ ಪಾದಗಳನ್ನು ಸದಾ ನನ್ನ ಹೃದಯದಲ್ಲಿ ಧರಿಸಿಕೊಂಡಿರುತ್ತೇನೆ ಭವ ಮೇ ಶರಣಂ ನನ್ನನ್ನು ಸದಾ ರಕ್ಷಿಸಿರಿ ನನಗೆ ಆಶ್ರಯ ಸ್ಥಾನರಾಗಿರಿ ನನಗೆ ಆಧಾರವಾಗಿರಿ ಆಶ್ರಯವನ್ನು ಕೊಡಿ ಭವ ಶಂಕರ ದೇಶಿಕ ಮೇ ಅಂದರೆ ನನಗೆ ಮಮ ಶರಣಂ ಅಂದರೆ ಗೃಹಂ ಎನ್ನುವ ಅರ್ಥವೂ ಇದೆ ಮನೆ ಆಶ್ರಯಸ್ಥಾನ ಆಧಾರಸ್ಥಾನ ನನ್ನನ್ನು ಸತ ರಕ್ಷಿಸಿರಿ ಈ ಶರಣಾಗತನಾಗಿರ್ತಕ್ಕಂಥ ನನ್ನನ್ನು ತಾವು ರಕ್ಷಿಸಿ ಅಂತೇಳಿ ಮೇ ಶರಣಂ ಭವ ನನಗೆ ಒಳ್ಳೆಯ ಆಧಾರ ಆಶ್ರಯಸ್ಥಾನರಾಗಿರಿ ಅಂತೇಳಿ ಕರುಣಾವರುಣಾಲಯ ಪಾಲಯ ಮಾಂಭವ ಸಾಗರ ದುಃಖವಿದೂನ ಹೃದಂ ರಚಿತ ಅಖಿಲ ದರ್ಶನತತ್ವವಿಧಂ ಭವಶಂಕರ ದೇಶಿಕ ಮೇ ಶರಣಂ ಕರುಣಾವರುಣಾಲಯ ವರುಣಾಲಯ ಅಂದರೆ ಮತ್ತೆ ಸಾಗರ ಅಂಥೇಳಿ ಅರ್ಥ ವರುಣ ಅಂದರೆ ನೀ ಜಲದ ಅಧಿದೇವತೆ ಜಲಾಭಿಮಾನಿ ದೇವತೆ ಹಾಗಾಗಿ ವರುಣಾಲಯ ವರುಣನ ಮನೆ ವ ದೇವರ ಮನೆ ಹಾಗೆ ಆಲಯ ಮನೆ ವರುಣನ ಆಲಯ ಮನೆ ಯಾವುದು ವರುಣ ಸಮುದ್ರ ಅತ್ಯಂತ ದೊಡ್ಡದಾದ ಜಲರಾಶಿ ಯಾವುದು ಸಮುದ್ರ ಹಾಗೆ ಸಾಗರ ಕರುಣಾವರುಣಾಲಯ ಕರುಣಾಸಾಗರರಾದಂತಹ ವರುಣನ ಆಲಯ ಅಂದರೆ ಸಾಗರ ಕರುಣಾವರುಣಾಲಯ ಅಂದರೆ ಕರುಣಾಸಾಗರ ಕರುಣಾಸಾಗರರಾದ ಶ್ರೀ ಶಂಕರ ದೇಶಿಕರೇ ಪಾಲಯ ಮಾಂ ಪಾಲಿಸಿ ರಕ್ಷಿಸಿ ಭವಸಾಗರ ದುಃಖ ವಿದೂನ ಹೃದಂ ಭವತಾಪದಿಂದ ಬೆಂದಿರುವ ನನ್ನನ್ನು ಸಲಹಿರಿ ಭವಸಾಗರ ಯಾವುದಿದೆ ಅದರ ದುಃಖವನ್ನು ದೂರ ಮಾಡತಕ್ಕಂತಹ ಸಾವು ವಿದೂನ ಹೃದಂ ಭವಸಾಗರ ದುಃಖದಿಂದ ಬೆಂದಿರತಕ್ಕಂತಹ ನೊಂದಿರತಕ್ಕಂತಹ ಮನಸ್ಸುಳ್ಳಂತಹ ಹೃದಯ ಉಳ್ಳಂತಹ ನನ್ನನ್ನು ರಕ್ಷಿಸಿ ರಚಿತ ಅಖಿಲ ತತ್ವ ತತ್ವವಿಧ ನನಗೆ ಸಕಲ ಶಾಸ್ತ್ರವನ್ನು ಅರಿಯುವ ಸಾಮರ್ಥ್ಯವನ್ನು ನೀಡಿ ರಚಿತ ಅಖಿಲ ದರ್ಶನ ತತ್ವವಿಧ ಎಲ್ಲ ಶಾಸ್ತ್ರ ದರ್ಶನ ಮುಖ್ಯವಾಗಿ ಇಲ್ಲಿ ವೇದಾಂತ ದರ್ಶನ ಅಥವಾ ಉತ್ತರ ಮೀಮಾಂಸಾ ದರ್ಶನ ಷಡ್ ದರ್ಶನಗಳಲ್ಲಿ ಕೊನೆಯ ಧಾರನೆಯದು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಆರು ದರ್ಶನಗಳು ಯಾವುದಲ್ಲ ಅಂತ ಹೇಳಿದರೆ ಕಪಿಲ ಮುನಿಗಳ ಸಾಂಖ್ಯ ಕಣಾದ ಮುನಿಗಳ ವೈಶೇಷಿಕ ಪತಂಜಲಿ ಮುನಿಗಳ ಯೋಗ ಆಮೇಲೆ ಗೌತಮ ಮುನಿಗಳ ನ್ಯಾಯ ಹೀಗೆ ನಾಲ್ಕು ಆಮೇಲೆ ಜೈಮೀಮುನಿಗಳ ಪೂರ್ವಮೀಮಾಂಸಾ ಶಾಸ್ತ್ರ ದರ್ಶನ ಅಂದರೆ ಕರ್ಮಕಾಂಡದ ಬಗ್ಗೆದ ವೇದದ ಆಮೇಲೆ ಬಾದರಾಯಣರು ವ್ಯಾಸರು ಅವರಿಂದ ರಚಿತವಾದಂತ ಉತ್ತರ ಮೀಮಾಂಸಾ ದರ್ಶನ ಸೂತ್ರಗಳು ಎಲ್ಲ ಕೂಡ ಸೂತ್ರಗಳ ರೂಪದಲ್ಲಿ ಇರತಕ್ಕಂಥದ್ದು ಷಡ್ ದರ್ಶನಗಳು ಕೂಡ ಉತ್ತರ ಮೀಮಾಂಸ ಅಂದರೆ ವೇದಾಂತ ಉಪನಿಷ್ ದರ್ಶನ ಬ್ರಹ್ಮಸೂತ್ರಗಳು ಅಂತೇಳಿ ಕೂಡ ಹೇಳ್ತಾರೆ ವೇದಾಂತ ಸೂತ್ರಗಳು ಶಾರೀರಿಕ ಸೂತ್ರಗಳು ಅಂತೇಳಿ ಕೂಡ ಹೇಳ್ತಾರೆ ಶಾರೀರಕ ಮೀಮಾಂಸ ಅಂತೇಳಿ ಮೀಮಾಂಸೆ ಇದು ಉತ್ತರ ವೇದ ಅಂದರೆ ಉತ್ತರ ಮೀಮಾಂಸಾ ಅಥವಾ ವೇದಾಂತ ಉಪನಿಷತ್ತುಗಳ ಸಾರ ಹೀಗೆ ಷಡ್ ದರ್ಶನಗಳು ಅಂತಹ ಸಕಲ ಶಾಸ್ತ್ರವನ್ನು ಅರಿಯತಕ್ಕಂಥ ಸಾಮರ್ಥ್ಯವನ್ನು ನೀಡಿ ಅಂತೇಳಿ ಇಲ್ಲಿ ಪ್ರಾರ್ಥಿಸ್ತಾ ರಚಿತ ಅದನ್ನೆಲ್ಲ ರಚಿಸಿದಂತಹ ಅಖಿಲ ದರ್ಶನ ತತ್ವವಿಧಂ ಎಲ್ಲ ದರ್ಶನಗಳ ಸಾರ ತತ್ವವನ್ನು ಹೇಳ್ತಕ್ಕಂತಹ ವೇದಾಂತ ತತ್ವ ಮೊದಲ ಐದು ದರ್ಶನಗಳನ್ನು ಅದರಲ್ಲಿರುವ ಎಲ್ಲ ಅಂಶಗಳನ್ನು ಸಾರರೂಪವಾಗಿ ಪರಮತತ್ವವನ್ನೇ ಇಲ್ಲಿ ಹೇಳಿರತಕ್ಕಂಥ ವೇದಾಂತ ತತ್ವ ಇದು ವೇದಾಂತ ದರ್ಶನ ಅದನ್ನೆಲ್ಲ ಬದಲಂತಹ ಅದನ್ನು ರಚಿಸಿದಂಥದ್ದು ವೇದಾಂತ ಭಾಷ್ಯ ವೇದಾಂತ ಸೂತ್ರಗಳಿಗೆ ಭಾಷೆಯವನ್ನು ಬರೆದಿರತಕ್ಕಂತಹ ಬ್ರಹ್ಮಸೂತ್ರಗಳಿಗೆ ಅಂತಹ ಶಂಕರಾಚಾರ್ಯರೇ भव शंकर देशिक मे शरण आगिरी भवता जनता सुहिता भविता निजबोध विचारण चारुमते कलएश्वर जीव विवेक मे शरण ಆತ್ಮ ಆತ್ಮತತ್ವವನ್ನು ಅರಿಯುವುದರಲ್ಲಿ ಸೂಕ್ಷ್ಮಮತಿಯಾಗಿರುವ ಶ್ರೀಶಂಕರೇ ನಿಜಬೋಧ ಅಂದರೆ ನಿಜವಾದ ಜ್ಞಾನ ಯಾವುದು ಆತ್ಮತತ್ವ ಅದನ್ನು ಅರಿಯುವುದರಲ್ಲಿ ನಿಜಬೋಧ ವಿಚಾರಣ ಅದನ್ನು ವಿಚಾರ ಮಾಡುವುದರಲ್ಲಿ ಚಾರುಮತಿ ಅತ್ಯಂತ ಸೂಕ್ಷ್ಮವಾದ ಮತಿ ಅಥವಾ ಬಹಳ ಸುಂದರವಾದ ಬುದ್ಧಿಶಕ್ತಿ ಉಳ್ಳಂತಹ ಶ್ರೀಶಂಕರರೇ ಆತ್ಮಜ್ಞಾನವನ್ನು ವಿಚಾ ಹೇಳುವುದರಲ್ಲಿ ಅದನ್ನು ಅರಿಯುವುದರಲ್ಲಿ ತಿಳಿಸುವುದರಲ್ಲಿ ಬೋಧಿಸುವುದರಲ್ಲಿ ಅತ್ಯಂತ ವಿಚಕ್ಷಣರಾದಂತಹ ಶಂಕರಾಚಾರ್ಯರೇ ಭವತಾ, ಜನತಾ ಸುಹಿತಾ ಭವಿತಾ, ತಾವು ಜನರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ ಸಾಮರ್ಥ್ಯವುಳ್ಳವರಾಗಿದ್ದೀರಿ ಸುಹಿತ ಒಳ್ಳೆಯ ಹಿತವಾದ ಮಾರ್ಗದಲ್ಲಿ ಜನರನ್ನು ನಡೆಸಬಲ್ಲವರು ಕಲಯೇಶ್ವರ ಜೀವ ವಿವೇಕ ವಿಧಂ ಕಲೆಯೇ ತಾವು ನನ್ನನ್ನು ಜೀವ ಬ್ರಹ್ಮೈಕ್ಯವನ್ನು ಅರಿತ ಜ್ಞಾನಿಯನ್ನಾಗಿ ಮಾಡಿರಿ ಈಶ್ವರ ಜೀವ ವಿವೇಕವಿದಂ ಕಲೆಯೇ ಈಶ್ವರ ಮತ್ತು ಜೀವ ಅಂದರೆ ಜೀವ ಜೀವೇಶ್ವರ ವಿವೇಕ ಸರಿಯಾದ ಜೀವ ಬ್ರಹ್ಮೈಕ್ಯವನ್ನು ಅರಿತಂತಹ ಜ್ಞಾನಿಯನ್ನಾಗಿ ಮಾಡಿರಿ ಅದನ್ನು ಬಲ್ಲಂತಹ ಶಂಕರಾಚಾರ್ಯರೇ ತಾವು ನನ್ನನ್ನು ಕೂಡ ಬ್ರಹ್ಮಾತ್ಮಜ್ಞಾನಿಯನ್ನಾಗಿ ಮಾಡಿರಿ ಭವಶಂಕರ ದೇಶಿಕ ಮೇ ಶರಣಂ ನೀವು ಸದಾ ನನ್ನ ರಕ್ಷಕರಾಗಿರಿ ರಕ್ಷಣೆ ಕೊಡಿ ಆಶ್ರಯ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ ಭವಯೇವ ಭವಾನಿತಿ ಮೇ ನಿತರಂ ಸಮಜಾಯತಚೇತ ಸಿ ಮಮವಾರ ಮಹಾಜಲಧಿಂ ಮಹಾಜಿಂ ಭವಶಂಕರ ದೇಶಿಕಮೇ ಶರಣಂ ಅಂದರೆ ಗುರುಕೃಪಾ ಹಿ ಕೇವಲ ಶಿಷ್ಯ ಪರಮ ಮಂಗಲಂ ಅಂಥೇಳಿ ಗುರುಗಳ ಕೃಪೆಯಾದರೆ ಮಾತ್ರ ಶಿಷ್ಯನಿಗೆ ಅದು ಅತ್ಯಂತ ಶ್ರೇಯಸ್ಕರವಾದದ್ದು ಹಾಗಾಗಿ ಗುರುಕೃಪೆಗಾಗಿ ಶಂಕರಾಚಾರ್ಯನ್ನು ಇಲ್ಲಿ ಪ್ರಾರ್ಥಿಸಲಾಗಿದೆ ಶಂಕರಾಚಾರ್ಯ ಅನುಗ್ರಹ ಆದರೆ ಎಲ್ಲ ವೇದಾಂತ ತತ್ವಗಳು ಕೂಡ ನಮಗೆ ಸುಲಭವಾಗಿ ಜೀರ್ಣವಾಗ್ತದೆ ಭವ ಭವಾನ್ ಭವಾನಿತಿ ಮೇ ನಿತರಾ ತಾವು ನಿಜವಾಗಿ ಸಾಕ್ಷಾತ್ ಶಿವನೇ ಎಂಬುದಾಗಿ ನನ್ನ ಮನಸ್ಸಿನಲ್ಲಿ ಕುತೂಹಲಭರಿತವಾದ ಆನಂದ ಉಂಟಾಗ್ತಾ ಇದೆ ಸಮಜಾಯತ ಚೇತಸಿ ಮನಸ್ಸಿನಲ್ಲಿ ಉಂಟಾಯಿತು ಕೌತುಕಿತ ಕುತೂಹಲಭರಿತವಾದಂತಹ ಒಂದು ಏನು ಆನಂದ ಉಂಟಾಗ್ತಾಯಿದೆ ನಿತರಾಂ ಬಹಳವಾದಂತಹ ಒಂದು ಆನಂದ ಹೇಗೆ ಭವ ಏವ ಭವಾನ್ ಇತಿ ಮೇ ಮಮ ನನಗೆ ಭವಹ ಅಂದರೆ ಶಿವಹ ಸಾಕ್ಷಾತ್ ಶಿವನೇ ನೀವು ಅಂಥೇಳಿ ಭವಾನ್ ತಾವುಗಳು ಸಾಕ್ಷಾತ್ ಶಿವನೇ ಇತಿ ಎಂಬುದಾಗಿ ನನಗೆ ಅತ್ಯಂತ ಪ್ರೇಮಪೂರ್ವಕವಾದಂತಹ ಒಂದು ಶ್ರದ್ಧೆ ಮನಸ್ಸಿನಲ್ಲಿ ಬಂದಿದೆ ತಮ್ಮ ಬಗ್ಗೆ ತಾವು ಸಾಕ್ಷಾತ್ ಈಶ್ವರ ಸ್ವರೂಪರು ಎಂಬುದಾಗಿ ಮಮ ವಾರಯ ಮೋಹ ಮಹಾಜಲಧಿಂ ನನ್ನ ಮೋಹವೆಂಬ ಮಹಾಸಾಗರವನ್ನು ನಿವಾರಣೆ ಮಾಡಿ ನಿವಾರಯ ಮಮ ಮೋಹ ಮಹಾಜಲಧಿಂ ನಿವಾರಯ ವಾರಯ ದೂರ ಮಾಡಿ ನಿವಾರಿಸಿರಿ ಭವಶಂಕರ ದೇಶಿಕ ಮೇ ಶರಣಂ ತಮಗೆ ಶರಣಾಗತನಾದ ನನ್ನನ್ನು ಕಾಪಾಡಿ ಅಂಥೇಳಿ ತೋಟಕಾಚಾರ್ಯರು ಸನಂದನರು ಸನಂದನರು ಪೂರ್ವಾಶ್ರಮದಲ್ಲಿ ಸನ್ನಂದನ ಅಂತೇಳಿ ಅವರ ಹೆಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗುರುಗಳನ್ನು ಶಂಕರಾಚಾರ್ಯರನ್ನು ಸುಕೃತೆ ಸುಕೃತೆ ಧಿಕ್ ಬಹುಧೋ ಭವಿತ ಸಮ ಅತಿ ದೀನಮಿಮಂ ಪರಿಪಾಲಶಂಕರ ದೇಶಿಕ ಮೇ ಶರಣಂ ಶ್ರೀ ಶಂಕರಾಚಾರ್ಯರೇ ಅಧಿಕವಾಗಿ ಪುಣ್ಯ ಸಂಪಾದನೆಯನ್ನು ಮಾಡಿರುವವರಿಗೆ ಮಾತ್ರವೇ ತಮ್ಮಿಂದ ಸರ್ವಾತ್ಮ ಭಾವವನ್ನು ಅರಿಯುವ ಬ್ರಹ್ಮ ಜಿಜ್ಞಾಸೆ ಹುಟ್ಟುತ್ತದೆ ಸುಕೃತೆ ಅಧಿಕೃತಿ ಸುಕೃತ ಅಂದರೆ ಪುಣ್ಯ ಪುಣ್ಯವು ಅತಿ ಹೆಚ್ಚಾಗಿ ಮಾಡಲ್ಪಟ್ಟಾಗ ಮಾತ್ರ ಬಹುಧಾ ಬಹುವಾಗಿ ಮಾಡಲ್ಪಟ್ಟಾಗ ಮಾತ್ರ ಭವತಃ ಭವಿತಾ ಸಮದರ್ಶನ ಲಾಲಸತ ನಿಮಗೆ ಸಮನಾದಂತಹ ಜ್ಞಾನ ಉಂಟಾಗಲಿಕ್ಕೆ ಸಾಧ್ಯ ಅಥವಾ ನಿಮ್ಮಿಂದ ಸರ್ವಾತ್ಮಭಾವವನ್ನು ಅರಿಯುವಂತಹ ಬ್ರಹ್ಮ ಜಿಜ್ಞಾಸೆ ಅದನ್ನು ತಿಳಿಯುವಂತಹ ಒಂದು ಆಸಕ್ತಿ ಜ್ಞಾತಂ ಇಚ್ಛಾ ಜಿಜ್ಞಾಸ ತಿಳಿಯುವ ಇಚ್ಛೆ ಉಂಟಾಗಲಿಕ್ಕೆ ಸಾಧ್ಯ ಬಹುವಾದಂತಹ ಪುಣ್ಯದಿಂದ ಮಾತ್ರ ಸಾಧ್ಯ ಅನೇಕ ಕೋಟಿ ಅನೇಕ ಕೋಟಿ ಅನೇಕ ಜನ್ಮ ಸಂಪ್ರಾಪ್ತ ಪುಣ್ಯನೈವ ಅಂತೇಳಿ ಹೇಳಿದ್ದಾರೆ ಅವರೇ ಪುಂಸಾಮ್ ಅದ್ವೈತ ವಾಸನ ಅಂಥೇಳಿ ಶಂಕರಾಚಾರ್ಯರು ಹೇಳಿದ್ದಾರೆ ವಿವೇಕ ಚೂಡಾವಣೆಯಲ್ಲಿ ಮನುಷ್ಯರಿಗೆ ಅನೇಕ ಜನರು ಸಂಪ್ರಾಪ್ತವಾದ ಪುಣ್ಯಬಲದಿಂದ ಮಾತ್ರ ಈ ಅದ್ವೈತದಲ್ಲಿ ಒಂದು ಆಸಕ್ತಿ ಬರಲಿಕ್ಕೆ ಅದ್ವೈತ ಸಂಸ್ಕಾರ ಬರಲಿಕ್ಕೆ ಸಾಧ್ಯ ಆದೀತು ಇಲ್ಲ ಸಾಧ್ಯ ಇಲ್ಲ ಅಂಥೇಳಿ ಜೀವೇಶ್ವರ ಭೇದ ಜೀವೇಶ್ವರ ಅಭೇದ ಜ್ಞಾನ ಬರಲಿಕ್ಕೆ ಅದರ ಬಗ್ಗೆ ತಿಳ್ಕೊಳ್ಳುವ ಇಚ್ಛೆ ಬರಲಿಕ್ಕೆ ಕೂಡ ಸಾಧ್ಯವಾದೀತಷ್ಟೇ ಇಲ್ಲದ್ರೆ ಬರುವುದಿಲ್ಲ ಅದು ಅತಿ ದೀನಮಿಮಂ ಪರಿಪಾಲಯ ಮಂ ಅತಿ ದೀನನಾದ ಈ ಶಿಷ್ಯನನ್ನು ಪರಿಪಾಲಿಸಿರಿ ಭವಶಂಕರ ದೇಶಿಕ ಮೇ ಶರಣಂ ಅಯ್ಯ ಶಂಕರ ದೇಶಿಕರೇ ಶಂಕರಾಚಾರ್ಯರೇ ರಕ್ಷಿಸಿರಿ ಪರಿಪಾಲಿಸಿ ನನ್ನ ಅಂತೇಳಿ ಪ್ರಾರ್ಥಿಸ್ತಾ ಇದ್ದಾರೆ ಇದು ಐದನೇ ಶ್ಲೋಕ ಇನ್ನು ಆರನೆಯದು ಒಟ್ಟು ಶ್ಲೋಕಗಳು ಅಷ್ಟಕ ಇದು ತೋಟಕಾಷ್ಟಕ ಆರನೆಯದು ಹೇಳ್ತಾ ಇದ್ದಾರೆ ಜಗತೀಮವಿತು ಕಲಿತೋ ವಿಚರಂತಿ ಮಹಾಹ ಸಲತಃ ಅಹಿ ಮಾಂ ಶು ರಿತ್ರ ವಿಭಾ ಗುರು ಭಂಕರ ದೇಶಿ ಕಮೇಣ ಜಗತೀಮವಿಂ ಜಗತ್ತನ್ನು ರಕ್ಷಿಸ್ಲಿಕ್ಕೋಸ್ಕರವಾಗಿ ಅವನ ಅಂದರೆ ರಕ್ಷಣೆ ಅವ ಅಂದರೆ ಅವ್ರೆ ರಕ್ಷಿಸು ಅಂತೇಳಿ ಹಾಗೆ ಅವಿತುಂ ಅಂದರೆ ರಕ್ಷಿಸಲು ಜಗತ್ತನ್ನು ಜಗತೀಂ ಅವಿತುಂ ಕಲಿತಾಕೃತಯೋ ಕಲಿತ ಆಕೃತಯ ತಾವುಗಳು ಶಂಕರಾಚಾರ್ಯರು ಆಕಾರವನ್ನು ಶರೀರವನ್ನು ಧರಿಸಿ ಬಂದಂಥವರು ಅವತಾರವೆಕ್ತಿ ಬಂದಂಥವರು ಜಗತ್ತನ್ನು ರಕ್ಷಿಸುವ ಉದ್ದೇಶದಿಂದ ಸದುದ್ದೇಶದಿಂದ ಅವತಾರ ಮಹಾಪುರುಷರ ಪಂಕ್ತಿಯಲ್ಲಿ ವಿಚರಂತಿ ಮಹಾಮಹಾ ಸಚ್ಚಲತಃ ತಾವು ಅಹಿಮಾಂಶು ರಿವ ಅತ್ರ ಗುರು ಹಿಮಾಂಶು ಅಂದರೆ ಚಂದ್ರ ಶೀತಲವಾದ ಹಿಮದಂತಿರತಕ್ಕಂತಹ ಅಂಶು ಕಿರಣಗಳುಳ್ಳಂಥವು ದಂಪಾದ ಕಿರಣಗಳುಳ್ಳವು ಶೀತಾಂಶು ಅಂತೇಳಿ ಹೇಳ್ತಾರೆ ಹಿಮಾಂಶು ಇಲ್ಲಿ ಹೇಳಿದ್ದಾರೆ ಚಂದ್ರನಿಗೆ ಅಹಿಮಾಂಶು ಅಂದರೆ ಬಿಸಿಯಾದ ಹಿಮ ಅಲ್ಲದ್ದು ಅಹಿಮ ಅಂದರೆ ಬಿಸಿಯಾದ ಕಿರಣಗಳುಳ್ಳವ ಸೂರ್ಯ ಅಹಿಮಾಂಶು ಇವ ಅತ್ರ ವಿಭಾಸಿ ಗುರು ತಾವು ಈ ಅವತಾರವಿತ್ತಿರುವಂಥ ಮಹಾಪುರುಷರು ಯಾರಿದ್ದಾರೆ ಜಗತ್ತನ್ನು ಕಾಪಾಡುವ ಸದುದ್ದೇಶದಿಂದ ಉದ್ದಾರ ಮಾಡುವಂಥ ಉದ್ದೇಶದಿಂದ ಯಾರ್ಯಾರು ಅವತಾರ ಎತ್ತಿದ್ದಾರೋ ಅಂತಹ ಮಹಾಪುರುಷರ ಪಂಕ್ತಿಯಲ್ಲಿ ತಾವು ಸೂರ್ಯನಂತೆ ಜಾ ಉಜ್ವಲವಾಗಿ ಬೆಳಗ್ತಾ ಇದ್ದೀರ ಹೊಳೆಯುತ್ತಾ ಇದ್ದೀರ ವಿಭಾಸಿ ಭಾ ಅಂದರೆ ಪ್ರಕಾಶ ಬೆಳಗುವಿಕೆ ಜ್ಞಾನ ಇತ್ಯಾದಿ ಅರ್ಥಗಳಿವೆ ಭಾತಿ ಅಂದರೆ ಬೆಳಗುತ್ತಾನೆ ಅಂತೇಳಿ ಭಾಂತಿ ಅಂದರೆ ಬೆಳಗುತ್ತವೆ ಹೀಗೆ ಹೇ ಗುರುವೇ ತಾವು ಸೂರ್ಯನಂತೆ ಉಜ್ಜಲವಾಗಿ ಪ್ರಕಾಶಿಸ್ತಾ ಇದ್ದೀರಾ ಸಮಾಜ ಜಗದೋದ್ಧಾರಕರ ಪಂಕ್ತಿಯಲ್ಲಿ ತಾವು ಸೂರ್ಯನಂತಿದ್ದೀರಾ ಅಷ್ಟು ಪ್ರಕಾಶಮಾನವಾಗಿ ಜ್ಞಾನ ಸೂರ್ಯರಾಗಿದ್ದೀರಾ ಭವಶಂಕರ ದೇಶಿಕ ಮೇ ಶರಣ ನನ್ನನ್ನು ತಾವು ರಕ್ಷಿಸುವ ಹೊಣೆ ವಹಿಸಿಕೊಳ್ಳಿ ಗುರು ಪುಂಗವ ಪುಂಗವಕೇತನತೆ ಸಮತಾಮಯ ತಾಮ್ ನ ಹಿ ಕೋಪಿ ಸುಧೀ ಶರಣಾಗತ ವತ್ಸಲ ತತ್ವನಿಧೇ ಭವಶಂಕರ ದೇಶಿಕಮೇ ಶರಣಂ ಪುಂಗವರು ತಾವು ಗುರುಗಳಲ್ಲಿ ಅತ್ಯಂತ ಉತ್ತಮರಾದಂಥವರು ಶ್ರೇಷ್ಠರಾದಂಥವರು ಪುಂಗವ ಅಂದರೆ ವೃಷಭ ಅಂಥೇಳಿ ಗವ ಅಂದರೆ ಗೋ ಪುಂಗವ ಅಂದರೆ ಗಂಡು ಗೋ ಅಂದರೆ ವೃಷಭ ಶ್ರೇಷ್ಠವಾದದ್ದು ಎನ್ನುವರ್ಥವೂ ಇದೆ ಗುರುಪುಂಗವ ಅಂದರೆ ಗುರುಗಳಲ್ಲಿ ವೃಷೋಪ್ರಾಯರಾದವರು ಅಂದರೆ ಗುರು ಋಷಿ ಈಗ ರಾಜರ್ಷಭವ ಅಂತ ಹೇಳ್ತಾರೆ ನರಋಷಭ ಹ್ಞೂ ಅಂತೇಳಿ ಹೇಳಿದಾಗೆ ದೇವರ್ಷಭ ಅಂತ ಹೇಳಿದಾಗೆ ಗುರುಪುಂಗವ ಅಂಥೇಳಿ ಹ್ಞೂ ಮುನಿಪುಂಗವರು ಹ್ಞೂ ಹಾಗೆಲ್ಲ ಹೇಳ್ತಾರೆ ಶ್ರೇಷ್ಠವಾದ ಎನ್ನುತಕ್ಕಂಥ ಅರ್ಥ ಈ ಪುಂಗವ ಎನ್ನುವ ಶಬ್ದಕ್ಕೆ ಗುರುಶ್ರೇಷ್ಠರೇ ಗುರುಗಳಲ್ಲಿ ಶ್ರೇಷ್ಠರಾದಂಥವರೇ ಗುರು ಯಾರ್ಯಾರಿದ್ದಾರೆ ಗುರುಗಳು ಶಿಷ್ಯನನ್ನು ಮುನ್ನಿಸ್ತಕ್ಕಂತಹ ಗುರುಗಳಲ್ಲಿ ಅತ್ಯುತ್ತಮರಾದ ಶ್ರೀಶಂಕರಾಚಾರ್ಯರೇ ಗುರು ಪುಂಗವ ಪುಂಗವ ಕೇತನತಿ ವೃಷಭಧ್ವಜನಾದ ಶಿವನ ಅವತಾರವಾದ ಆಚಾರ್ಯರೇ ಕೇತನ ಅಂದರೆ ಧ್ವಜ ತೇ ಅಂತಹ ನಿನಗೆ ನಮಸ್ ನಾನು ಶರಣ ಹೊಂದುತ್ತೇನೆ ಅಂತೇಳಿ ಶಿವನ ಅವತಾರ ವೃಷಭ ಧ್ವಜನಾದ ಶಿವನ ಅವತಾರತಾವು. ಸಮತಾಮಯತಾಂ ನಹಿ ಹಿ ಕೋಪಿ ಸುಧೀ ಓ ಶರಣಾಗತವತ್ಸಲ ರೇ ಶರಣಾಗತವತ್ಸಲ ತತ್ವನಿಧೆ ತತ್ವನಿಧಿಯೇ ಸಮತಾಮಯ ತೇ ಸಮತಾಮಯತಾಂ ನಿಮಗೆ ಸಮರಾದಂಥವರು ನಿಮ್ಮಂತೆ ಸರ್ವಜ್ಞ ಪೀಠವನ್ನು ಇರುವ ಸಾಮರ್ಥ್ಯವುಳ್ಳ ನಿಮಗೆ ಸಮರಾದ ಬೇರೆ ಜ್ಞಾನಿಗಳು ಯಾರೂ ಇಲ್ಲವೇ ಇಲ್ಲ ಸಮತಾಮಯತಾಂ ನಿ ಕೋಪಿ ಸುಧೀರ್ ಯಾರೂ ಕೂಡ ಕಃ ಅಪಿ ಸುಧೀರ್ ಜ್ಞಾನಿಯು ಒಳ್ಳೆಯ ಬುದ್ಧಿ ಶಕ್ತಿ ಉಳ್ಳವರು ಸುಧೀಹಿ ಅಂದರೆ ಜ್ಞಾನಿ ಬುದ್ಧಿಶಕ್ತಿ ಅಂದರೆ ಬುದ್ಧಿಶಕ್ತಿ ಸು ಅಂದರೆ ಒಳ್ಳೆಯ ಅಂಥ ಜ್ಞಾನಿಗಳು ಯಾರೂ ಇಲ್ಲ ತಮಗೆ ಸಮಾನರಾದ ಸರ್ವಜ್ಞ ಪೀಠವನ್ನು ಏರತಕ್ಕಂಥ ಸಾಮರ್ಥ್ಯವುಳ್ಳವರು ಯಾರೂ ಇಲ್ಲ ಶರಣಾಗತವತ್ಸಲೇ ತತ್ವನಿಧಿಗಳೇ ಈ ಭಕ್ತನನ್ನು ಕಾಪಾಡಿ ಭವ ಶಂಕರ ದೇಶಿಕ ಮೇ ಶರಣಂ ಶರಣಾದರಂಥ ನನ್ನನ್ನು ರಕ್ಷಿಸಿ ವಿದಿತ್ತ ನಮಯಾ ವಿಷದೈಕಿಂಚನ ಕಾಂಚನ ಮಸ್ತಿ ಗುರು ಇದು ಎಂಟನೇ ಶ್ಲೋಕ ಧೃತಮೇವ ವಿಧೇಹಿ ಕೃಪಾ ಸಹಜಾಂಭಂಕರ ದೇಶಿ ಕಮೇ ಶರಣಂ ಶ್ರೀ ಶಂಕರಾಚಾರ್ಯ ರೇ ನಾನು ಶಾಸ್ತ್ರವನ್ನು ಒಂದಿಷ್ಟಾದರೂ ಕೂಡ ಕಲಿತವನಲ್ಲ ವಿದಿತ ನ ಮಯಾ ನನ್ನಿಂದ ಸ್ವಲ್ಪವೂ ತಿಳಿಯಲ್ಪಟ್ಟಿಲ್ಲ ಶಾಸ್ತ್ರಗಳು ವಿಷದ ಏಕಕಲಾ ಒಂದು ಅಂಶವೂ ಕೂಡ ಕಲೆ ಅಂದರೆ ಅಂಶ ಏಕಕಲಾ ಒಂದು ಕೂಡ ವಿಷದ ನನಗೆ ಅರ್ಥ ಆಗಲಿಲ್ಲ ಸ್ವಲ್ಪವೂ ಕೂಡ ನ ಚ ಕಿಂಚನ ಕಾಂಚನಂ ಅಸ್ಥಿಗುರು ನನ್ನಲ್ಲಿ ಕಿಂಚಿತ ಆದರೂ ಹಣವೂ ಕೂಡ ಇಲ್ಲ ಕಾಂಚನ ಚಿನ್ನ ಸಂಪತ್ತು ನನ್ನಲ್ಲಿ ಸ್ವಲ್ಪವಾದರೂ ಸಂಪತ್ತು ಕೂಡ ಇಲ್ಲ ಸ್ವಲ್ಪವಾದರೂ ಬುದ್ಧಿ ಅಂದರೆ ವಿದ್ಯೆಯೂ ಕೂಡ ಇಲ್ಲ ಶಾಸ್ತ್ರಜ್ಞಾನವೂ ಕೂಡ ಇಲ್ಲ ಧೃತಮೇವ ವಿಧೇಹಿ ಕೃಪಾಂ ಸಹಜಾಂ ರೇ ದಯಾಸಾಗರರೆ ತಮ್ಮ ಸಹಜವಾದ ಕೃಪೆಯನ್ನು ನನ್ನ ಮೇಲೆ ಹರಿಸಿ ಧೃತಮೇವ ಬಹು ಬೇಗನೆ ವಿಧೇಹಿ ನನ್ನಲ್ಲಿ ಇಡೀ ಕೃಪಾಂ ಸಹಜಾಂ ತಮ್ಮ ಸಹಜವಾದ ಕೃಪೆಯನ್ನು ನನ್ನ ಮೇಲಿಡೀ ಬೇಗನೆ ನನ್ನನ್ನು ಉದ್ಧರಿಸಿ ಭವಶಂಕರ ದೇಶಿಕ ಮೇ ಶರಣಂ ನನ್ನನ್ನು ಉದ್ಧಾರ ಮಾಡಿ ಶಂಕರಾಚಾರ್ಯರೇ ಅಂತೇಳಿ ಇಲ್ಲಿ ನಾವೆಲ್ಲ ಸೇರಿ ಆ ಶಂಕರಾಚಾರ್ಯ ಪ್ರಾರ್ಥನೆ ಮಾಡ್ತಾ ಅವರ ಅನುಗ್ರಹದಿಂದ ಸಕಲ ವೇದಾಂತ ಸಾರವನ್ನು ಅರಿಯುವಂತಹ ಒಂದು ಶಕ್ತಿ ನಮಗೆ ಸಿಗಲಿ ಆ ಒಂದು ಯೋಗ ಅವಕಾಶ ಸುವರ್ಣಾವಕಾಶ ಅವಕಾಶ ಉಂಟಾಗಲಿ ಅಂಥೇಳಿ ಆ ಸಾಕ್ಷಾತ್ ಪರಮೇಶ್ವರ ಸ್ವರೂಪಿಯಾದ ಶಂಕರನ್ನು ಪ್ರಾರ್ಥಿಸ್ತಾ ಇದ್ದೇವೆ ಇದು ತೋಟ ಇಲ್ಲಿಗೆ ಮುಗಿಯಿತು ಹರೇರಾಮ ಶ್ರೀ ಶಂಕರ ಚರಣ ಓಂ ತತ್ಸ